ದೇವ ದೇವಋಷಿ ಗಂಧರ್ವ ಪಿತೃನರ ದೇವ ಮಾನವ ಧನುಜ ಗೋ ಅಜ ಖರಾಬಿ ಮೊದಲ ದಖಿಲಚೇತನ ಭೋಗ್ಯ ರಸಗಳನ್ನು ಯಾವುದ ಅವಯವಗಳೊಳಗಿದ್ದು ರಮಾವರನು ಅವರನ್ನು ಸ್ವೀಕರಿಪ ಯಾವ ಜೀವಗಣಕ್ಕೆ ಸ್ವಯೋಗ್ಯ ರಸಗಳ ನೀಯನೆಂದೆಂದು ದೇವ ಋಷಿ ಗಂಧರ್ವ ಪಿತೃ ಚಕ್ರವರ್ತಿ ಮಾನವ ದಾನವ ಗೋವು ಅಜ ಖರ ಅಂದರೆ ಕತ್ತೆ ಆವಿ ಅಂದರೆ ಕುರಿ ಮೊದಲಾಗಿರ್ತಕ್ಕಂಥ ಎಲ್ಲ ಚೇತನರಿಗೆ ಭೋಗ್ಯವಾಗಿರ್ತಕ್ಕಂಥ ರಸಗಳನ್ನು ಕೂಡ ಪರಮಾತ್ಮ ಎಲ್ಲ ಜೀವರ ಕಣ್ಣು ಕಿವಿ ಮೂಗು ನಾಲಿಗೆ ಮೊದಲಾಗಿರ್ತಕ್ಕಂಥ ಅವಯವಗಳಲ್ಲಿ ಇದ್ದು ತನ್ನ ಅವಯವಗಳಿಂದ ಲಕ್ಷ್ಮೀಪತಿಯಾದ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಎಲ್ಲ ಜೀವ ಸಮೂಹಕ್ಕೆ ತನಗೇ ಯೋಗ್ಯವಾಗಿರ್ತಕ್ಕಂಥ ರಸವನ್ನು ಎಂದೆಂದೂ ಕೊಡೋದಿಲ್ಲ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿದಂತೆ ಶೋತ್ರ ಚಕ್ಷುಸ್ಪರ್ಶನಂಚರಸನಂ ಘ್ರಾಣಮೇವಚ ಅಧಿಷ್ಠಾಯ ಮನಶ್ಚಾಯಾಂ ವಿಷಯಾನ್ ಉಪಸೇವತೆ ದೇವತೆಗಳು ಮೊದಲಾಗಿ ಎಲ್ಲ ಜೀವರಿಗೆ ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥ ವಿಹಿತವಾದ ಭೋಗ್ಯರಸ ಅನ್ನೋದು ಬೇರೆ ಬೇರೆಯಾಗಿಯೇ ಇರುತ್ತೆ ಅದೇ ರೀತಿಯಾಗಿ ಪರಮಾತ್ಮನಿಂದ ಭೋಗ್ಯವಾಗಿರ್ತಕ್ಕಂಥ ರಸವೇ ಬೇರೆ ಇದನ್ನೆಲ್ಲ ತಿಳುಕೊಂಡು ತನಗೆ ಯೋಗ್ಯವಾಗಿರ್ತಕ್ಕಂಥ ರಸವನ್ನು ತಾನು ಭಗವಂತ ಸ್ವೀಕರಿಸಿ ಇತರರಿಗೆ ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥ ರಸವನ್ನು ಅವನೇ ಕೊಡ್ತಾನೆ ಇಲ್ಲಿ ವ್ಯಾಖ್ಯಾನಕಾರರು ತಿಳಿಸ್ತಾರೆ ಉದಾಹರಣೆಗೆ ಬಾಳೆಹಣ್ಣಿನ ಒಳಗಿನ ತಿರುಳು ಮನುಷ್ಯ ಭೋಗ್ಯವಾದರೆ ಹೊರಗಿನ ಸಿಪ್ಪೆ ಎನ್ನುವುದು ಪಶುಭೋಗ್ಯ ಅದರಂತೆ ಪ್ರತಿಯೊಂದು ಆಹಾರ ಪದಾರ್ಥದಲ್ಲೂ ವಿಭಿನ್ನ ಜೀವಿಗಳಿಗೆ ಯೋಗ್ಯವಾಗಿರ್ತಕ್ಕಂಥ ರಸ ಪ್ರಪ್ರತ್ಯೇಕವಾಗಿ ಅಡಗಿರುತ್ತೆ ಅಂತ ತಿಳಿಸ್ತಾರೆ ಅದನ್ನು ಆಯಾ ಜೀವಿಗಳಿಗೆ ನೀಡೋದು ಭಗವಂತನ ಹಿರಿಮೆ ಇಲ್ಲಿ ಕೆಲವೆಲ್ಲ ಸಂಶಯಗಳಿದೆ ಅದನ್ನ ಮುಂದೆ ನೋಡೋಣಂತೆ ಪರಮಾತ್ಮ ಜೀವರ ಕಿವಿ ಕಣ್ಣು ಚರ್ಮ ನಾಲಿಗೆ ಮೂಗು ಮನಸ್ಸುಗಳೆಲ್ಲವನ್ನು ಕೂಡ ನಿಯಂತ್ರಣ ಮಾಡ್ತಾನೆ ಸರ್ವೇಂದ್ರಿಯ ಪ್ರೇರಕ ಪರಮಾತ್ಮ ಸರ್ವೇಂದ್ರಿಯ ನಿಯಾಮಕ ಋಷಿ ಅಂತ ಆ ಎಲ್ಲ ಇಂದ್ರಿಯಗಳಿಂದ ವಿಷಯ ಪದಾರ್ಥಗಳ ಭೋಗವನ್ನು ಭಗವಂತ ಮಾಡ್ತಾನೆ ಆದರೆ ಪರಮಾತ್ಮ ಸ್ವಾಕ್ಯರಸವನ್ನು ಮಾತ್ರ ತಾನು ಸ್ವೀಕಾರ ಮಾಡ್ತಾನೆ ಜೀವನಿಗೆ ಯೋಗ್ಯವಾಗಿರ್ತಕ್ಕಂಥ ಸ್ಥೂಲವಾದ ಪದಾರ್ಥವನ್ನು ಭೋಗಿಸೋದಿಲ್ಲ ಅವತಾರ ರೂಪಗಳಲ್ಲಿ ಮಾತ್ರ ಸ್ಥೂಲ ಪದಾರ್ಥವನ್ನು ಭೋಗ ಮಾಡ್ತಾನೆ ಅಂತರ್ಯಾಮಿ ರೂಪದಿಂದ ಅದನ್ನ ಭೋಗ ಮಾಡೋದಿಲ್ಲ ಅದನ್ನು ಜೀವನಿಗೆ ಉಣಿಸ್ತಾನೆ ಆದ್ದರಿಂದ ಎಂದೆಂದು ಅನಾದಿ ಕಾಲದಿಂದ ಅನಂತ ಕಾಲಕ್ಕೂ ಜೀವಭೋಜ್ಯ ರಸ ಈಶನಿಗೆ ಇಲ್ಲ ಈಶಭೋಜ್ಯ ಯೋಗ್ಯವಾಗಿರ್ತಕ್ಕಂಥ ರಸ ಜೀವರಿಗೆ ಇಲ್ಲ ಪರಮಾತ್ಮನಿಗೆ ಅವನ ಭೋಗ್ಯ ರಸವನ್ನ ಪರಮಾತ್ಮ ತಾನೇ ಉಂಡು ಜೀವರಿಗೆ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ರಸವನ್ನ ಕೊಡ್ತಾನೆ ಆ ಬಾಳೆಹಣ್ಣಿನ ದುಷ್ಟಾಂತ ಸಿಪ್ಪೆಯನ್ನ ಪಶುಗಳಿಗೆ ಒಳಗಿನ ತಿರುಳು ಹಣ್ಣನ್ನು ಜೀವ ತಾನು ಅಂತ ಈ ರೀತಿಯಾಗಿ ಹೇಳಿತು ಇದು ನಾನಾ ರೀತಿಯಾಗಿರ್ತಕ್ಕಂಥ ಸಂಶಯಗಳಿಗೆ ಕಾರಣ ಆಗತ್ತೆ ಯಾಕೆ ಅಂತ ಕೇಳಿದ್ರೆ ಹಿಂದಿನ ಪದ್ಯಗಳಲ್ಲಿ ಚೇತನ ಭೋಗ್ಯರಸಗಳನ್ನು ರಮಾ ಅವರನ್ನು ಸ್ವೀಕರಿಪ ಚೇತನ ಅಂದರೆ ಎಲ್ಲ ಚೇತನರಿಗೆ ಯೋಗ್ಯವಾಗಿರ್ತಕ್ಕಂಥ ಭೋಗ್ಯರಸಗಳನ್ನು ರಮಾ ಅವರನ್ನು ಸ್ವೀಕರಿಪ ಅಂಥೇಳಿದ್ರೆ ಲಕ್ಷ್ಮೀಪತಿಯಾದ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತ ಇಲ್ಲೆಳಿದ್ರು ಅದೇ ರೀತಿಯಾಗಿ ಪರಮಾತ್ಮ ತನಗೆ ಯೋಗ್ಯವಾಗಿರ್ತಕ್ಕಂಥ ಸೂಕ್ಷ್ಮವಾದ ಸ್ವಾಕ್ಯರಸ ಮಾತ್ರ ಸ್ವೀಕಾರ ಮಾಡ್ತಾನೆ ಉಳಿದಿದ್ದನ್ನು ಮಾಡೋಲ್ಲ ಅಂತ ಎಲ್ಲೂ ಹೇಳಿಲ್ಲ ಧ್ಯಾನ ಪ್ರಕ್ರಿಯೆಯ ಸಂಧಿಯಲ್ಲಿ ತಿಳಿಸಿದಾಗ ಸ್ವರಮಣನು ಶಕ್ತಿಯಾದಿರೂಪದಿ ಕರ್ಣಮಾನಿಗಳೊಳಗೆ ನೆಲೆಸಿದ್ದು ಅರವಿಧುವರನ್ನು ಸ್ತೂಲ ವಿಷಯಗಳು ನುಣಿಪ ನಿತ್ಯ ಅಲ್ಲಿ ಸ್ತೂಲ ಪದಾರ್ಥಗಳ ಭೋಗವನ್ನು ಪರಮಾತ್ಮ ಮಾಡ್ತಾನೆ ಅಂತ ತಿಳಿಸಿದರು ಅಷ್ಟೇ ಎಲ್ಲ ಹೇಳ್ತಾರೆ ಅರಿಯದಲೇ ನಾನುಂಬೆನೆಂಬುವ ಅವನು ನಿರಯಗಳನ್ನುಂಬುವನು ನಿಶ್ಚಯ ಮರಳಿ ಮರಳಿ ಭವಾಟವಿಯ ಸಂಚರಿಸಿ ಬಳಲುವನು ಅದನ್ನ ಪರಮಾತ್ಮ ಭೋಗ ಮಾಡ್ತಾನೆ ಅದನ್ನು ತಿಳ್ಕೊಳ್ಳದೆ ನಾನೇ ಊಟ ಮಾಡ್ತಾ ಇದ್ದೀನಿ ಭೋಜನ ಮಾಡ್ತಿದ್ದೀನಿ ಅಂತ ಯಾರೋ ಚಿಂತನೆಯನ್ನು ಮಾಡ್ತಾರೋ ಅರಿಯದಲೆ ಅದನ್ನು ಚಿಂತನೆಯನ್ನು ಮಾಡಿದೆ ಅಥವಾ ಉಪಾಸನೆಯನ್ನು ಮಾಡಿದೆ ಅದರ ಮಾಡಿಕೊಳ್ಳದೆ ಆ ರೀತಿ ಚಿಂತನೆಯನ್ನು ಮಾಡೋನು ನೀರಯಗಳನ್ನುಂದರೆ ನರಕವನ್ನೇ ಉಣ್ತಾನೆ ಅಂದರೆ ದುಃಖವನ್ನೇ ಹೊಂದುತ್ತಾನೆ ಇಷ್ಟೆಲ್ಲ ಪರಮಾತ್ಮ ಸ್ಥೂಲ ಪದಾರ್ಥಗಳ ಭೋಗ ಮಾಡಿದರೂ ಕೂಡ ತೋರದಲೆ ಸ್ಥೂಲ ಅನ್ನವನ್ನು ಪರಮಾತ್ಮ ಕರ್ತುಂಬ ಕರ್ತುಂಬ ಅನ್ಯತಾ ಕರ್ತುಂಬ ಸಮರ್ಥ ಉಂಡು ನಿಸ್ಸಾರ ಭಾಗವನ್ನು ಮಲರೂಪದಿಂದ ಹೊರಗೆ ಹಾಕ್ಸೋನು ಪರಮಾತ್ಮನೇ ನಮಗೆ ನಮಗೆ ಯೋಗ್ಯವಾಗಿರ್ತಕ್ಕಂಥ ಪ್ರಕೃತ ರಸವನ್ನು ಉಣಿಸ್ತಾನೆ ದೇವತೆಗಳಿಗೆ ಅವರಿಗೆ ಭೋಗ್ಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಅಪ್ರಾಕೃತ ರಸವನ್ನು ಉಣಿಸ್ತಾನೆ ತಾನು ಆ ಸ್ಥೂಲ ಪದಾರ್ಥದಲ್ಲಿರುವಂಥ ಸ್ವಾಖ್ಯರಸವನ್ನು ಉಣ್ತಾನೆ ಹಾಗಾಗಿ ಎಲ್ಲವನ್ನು ಕೂಡ ಮಾಡೋನು ಪರಮಾತ್ಮನೇ ಸ್ವಯೋಗ್ಯ ರಸಗಳು ಅಂತಂದರೆ ತನಗೆ ಮಾತ್ರ ಯೋಗ್ಯವಾಗಿರ್ತಕ್ಕಂಥ ಸ್ವಾಖ್ಯರಸ ಭಗವಂತನ ರಸ ಅದು ಅದನ್ನು ಮಾತ್ರ ಅವನು ಸ್ವೀಕಾರ ಮಾಡ್ತಾನೆ ಆ ರಸಗಳನ್ನ ಯಾವ ದೇವಗುಣಕ್ಕೂ ಈ ಏನು ಅಂದರೆ ಕೊಡೋದಿಲ್ಲ ದೇವತೆಗಳು ಅವುಗಳನ್ನು ಬಯಸೋದು ಇಲ್ಲ ಪರಮಾತ್ಮನಿಗೆ ಯೋಗ್ಯವಾದದ್ದನ್ನು ಬ್ರಹ್ಮಾದಿ ದೇವತೆಗಳಾದರೂ ಬೇರೆ ಯಾವ ದೇವತೆಗಳು ಕೂಡ ಸರ್ವತಃ ಅದನ್ನು ಅಪೇಕ್ಷೆ ಪಡೋದಿಲ್ಲ ಅಕಸ್ಮಾತ್ ಏನಾದ್ರು ಅವರು ಅಪೇಕ್ಷೆ ಪಡ್ತಾರೆ ಅಂತಾದರೆ ಮಹಾ ಅನರ್ಥಕ್ಕೆ ನಾಂದಿಯಾಗತ್ತೆ ಅದು ಅಂತ ಹಿಂದಿನ ಪದ್ಯದಲ್ಲಿ ಆ ಲಕ್ಷಣ ವಿವಾಹದ ಸಂದರ್ಭದಲ್ಲಿ ಬೇರೆ ರಾಜಾದಿ ರಾಜರೆಲ್ಲ ಆ ಪಣದಲ್ಲಿ ತಾವೂ ಕೂಡ ಭಾಗವಹಿಸಿ ಪರಾಜಿತರಾದರು ಅಂತ ಹೇಳಿದ್ವಿ ಆದರೆ ಪರಮಾತ್ಮ ತಾನು ಪಣದಲ್ಲಿ ಗೆದ್ದ ಲಕ್ಷಣ ಏನೋ ವಿವಾಹ ಆದರೆ ಭೀಮಸೇನ್ ದೇವರು ಅಲ್ಲೇ ಇದ್ದರೂ ಕೂಡ ಯಾವ ಪ್ರಸಂಗವನ್ನು ತಾವು ಭಾಗವಹಿಸುವುದರಲ್ಲಿ ಕಣ್ಣೆತ್ತಿಯೂ ಕೂಡ ನೋಡಲಿಲ್ಲ ಅಂದರೆ ಅವಳು ಪರಮಾತ್ಮನಿಗೆ ಯೋಗ್ಯಳಾಗಿರ್ತಕ್ಕಂಥಳು ಲಕ್ಷ್ಮೀ ಅವಿಷ್ಟರೂಪ ಲಕ್ಷ್ಮಿ ಸನ್ನಿಧಾನ ಇರುವಂಥವಳು ಈ ರೀತಿಯಾಗಿ ತಿಳಿದು ಅದೇ ರೀತಿಯಾಗಿ ಈ ಪದಾರ್ಥಗಳಲ್ಲೂ ಯಾವ ದೇವತೆಗಳಿಗೂ ಪರಮಾತ್ಮ ಸ್ವಯೋಗ್ಯ ತನಗೆ ಯೋಗ್ಯವಾಗಿರ್ತಕ್ಕಂಥ ಸಮನೆ ಎಂದೂ ಕೊಡೋದಿಲ್ಲ ದೇವತೆಗಳು ಅದರ ಅಪೇಕ್ಷೆಯನ್ನು ಕೂಡ ಯಾವತ್ತೂ ಕೊಡೋದಿಲ್ಲ ಕೃಷ್ಣನ ಮುಂದೆ ಉದ್ದವ ಹೇಳ್ತಾನೆ ತ್ವಯೋಪಭುಕ್ತ ಸರ್ಗಂಧ ವಾಸೋಲಂಕಾರ ಚರ್ಚಿತಾ ಉಜ್ಜಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇ ಮಹೀನ್ ಕೃಷ್ಣ ನೀನು ಉಪಭೋಗ ಮಾಡಿರುವಂತಹ ಗಂಧ ಮಾಲ್ಯ ನಿರ್ಮಾಲ್ಯ ಅವುಗಳಿಂದ ಅಲಂಕಾರ ಮಾಡಿಕೊಂಡು ನೀನು ಉಂಡು ಬಿಟ್ಟಿರ್ತಕ್ಕಂಥ ಅನ್ನವನ್ನೇ ಉಣ್ತೀವಿ ನೀನು ಉಟ್ಟು ಬಿಟ್ಟಿರುವಂಥ ಶೇಷವಸ್ತ್ರವನ್ನೇ ನಾವು ಧಾರಣೆ ಮಾಡ್ತೀವಿ ನಿನ್ನ ದಾಸರಾಗಿರ್ತಕ್ಕಂಥ ನಾವು ನಿನ್ನ ಅಧೀನದಲ್ಲಿರುವಂತಹ ನಮ್ಮ ಬಂಧಕ ಮಾಯೆಯನ್ನು ನಾವು ಈ ಮೂಲಕ ಪರಿಹಾರ ಮಾಡ್ಕೋತೀವಿ ಅಂತ ಕೃಷ್ಣಂಗೆ ಹೇಳ್ತಾನೆ ಊದ್ದವ ಆದ್ದರಿಂದ ತನ್ನ ಉಚ್ಚಿಷ್ಟವನ್ನು ದಾಸನಿಗೆ ಕೊಡೋದಕ್ಕಾಗೇ ಭಗವಂತ ತಾನು ಸ್ವರಮಣನಾಗಿದ್ದರೂ ಕೂಡ ಜೀವರಿಗೆ ಭೋಗ್ಯಕ್ಕೆ ಯೋಗ್ಯವಾಗಿರುವಂತಹ ಅನ್ನದಲ್ಲಿರುವಂಥ ಸ್ಥೂಲರಸವನ್ನು ಪರಮಾತ್ಮ ತಾನು ಸ್ವೀಕಾರ ಮಾಡ್ತಾನೆ ಜೀವಭೋಗ್ಯ ಈಶನಿಗಿಲ್ಲ ಅಂತ ಈ ರೀತಿಯಾಗಿ ಹೇಳಬಾರದು ಯಾಕೆಂದರೆ ಪರಮಾತ್ಮ ಸರ್ವಭೋಕ್ತರು ಜೀವಭೋಗ್ಯ ರಸ ಪರಮಾತ್ಮನಿಗೆ ಇಲ್ಲ ಅಂಥೇಳಿದ್ರೆ ಅವನಿಗೆ ಸರ್ವಭೋಕ್ತ ಅಂತ ಹೇಳಲಿಕ್ಕಾಗಲ್ಲ ಒಂದು ದೋಷ ಬಂದು ಸೇರತ್ತೆ ಆದ್ದರಿಂದ ಸರ್ವಾತ್ಮಕಃ ಪರಉುಕ್ತಃ ಅತ್ತ ಚರಾಚರ ಗ್ರಹಣ ಮೊದಲಾಗಿರ್ತಕ್ಕಂಥ ಪ್ರಮಾಣಗಳು ಪರಮಾತ್ಮ ಆ ಸ್ಥೂಲ ಪದಾರ್ಥಗಳಲ್ಲೂ ತನ್ನ ಸ್ವಾಖ್ಯರಸವನ್ನು ಸ್ವೀಕಾರ ಮಾಡ್ತಾನೆ ಅವತಾರ ರೂಪಗಳಲ್ಲೂ ಅದೇ ರೀತಿಯಾಗಿ ಮಾಡ್ತಾನೆ ಅದರಿಂದ ಸರ್ವಭೋಕ್ತರು ಅಂತಾದರೆ ಪರಮಾತ್ಮ ಅಂತ ತಿಳಿಸ್ತಾನೆ ಇಲ್ಲಿ ಸ್ವಯೋಗ್ಯ ರಸಗಳ ನೀವ ಅಂದ್ರೆ ಸ್ವಯೋಗ್ಯ ರಸಗಳ ಅಂದರೆ ದೇವಗಣಕ್ಕೆ ಮನುಷ್ಯಗಣಕ್ಕೆ ದಾನವಗಣಕ್ಕೆ ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥ ಆಯಾ ರಸಗಳನ್ನು ಪರಮಾತ್ಮ ಕೊಡ್ತಾನೆ ಅಂತ ಅರ್ಥ ಅಲ್ಲಿ ಈ ಏನೋ ಅಂತ ಪಾಠ ಇದ್ದರೆ ತನಗೆ ಮಾತ್ರ ಯೋಗ್ಯವಾಗಿರ್ತಕ್ಕಂಥ ಸ್ವಾಖ್ಯರಸವನ್ನು ಯಾವ ದೇವತೆಗಳಿಗೂ ಯಾರಿಗೂ ಪರಮಾತ್ಮ ಕೊಡೋದಿಲ್ಲ ತಾನು ಮಾತ್ರ ತನಗೆ ಯೋಗ್ಯವಾಗಿರ್ತಕ್ಕಂಥ ರಸವನ್ನು ಭೋಗ ಮಾಡ್ತಾನೆ ಈಶಭುಕ್ತ ಜೀವನಿಗೆ ಇಲ್ಲ ಅಂತಾದರೆ ಭಾಗವತದಲ್ಲಿ ತಿಳಿಸದಂತೆ ಅದಕ್ಕೂ ಕೂಡ ವಿರೋಧ ಅನ್ನೋದು ಬರುತ್ತೆ ಆದ್ದರಿಂದ ಉದ್ಧವ ಹೇಳ್ತಾನೆ ಕೃಷ್ಣ ನೀನು ಊಟ ಮಾಡಿದ ಮೇಲೆ ನೀನು ಭೋಗ ಮಾಡಿದ ಮೇಲೆ ಉಚ್ಚಿಷ್ಟವನ್ನು ನಾನು ಭೋಗ ಮಾಡಿ ಸಂಸಾರ ಬಂಧನದಿಂದ ಮುಕ್ತನಾಗ್ತೀನಿ ನಿನ್ನ ಸ್ವಾಖ್ಯರಸವನ್ನು ನೀನು ಸ್ವೀಕಾರ ಮಾಡು ಈ ಪದಾರ್ಥಗಳಲ್ಲಿರುವಂತಹ ಆರು ರಸಗಳನ್ನು ನಿನಗೆ ಅರ್ಪಣೆ ಮಾಡ್ತಿದ್ದೀನಿ ಅಂತ ಅಪ್ರವಿಕ್ತ ನಂದ ಸ್ಥೂಲ ಇತ್ಯಾದಿ ಆ ರಸಗಳನ್ನು ಭಕ್ತರು ಈ ರಹಸ್ಯವನ್ನು ಶಾಸ್ತ್ರ ಪ್ರಮೇಯಗಳನ್ನು ಗುರುಗಳಿಂದ ತಿಳಿದು ಆ ರೀತಿ ಅನುಸಂಧಾನ ಮಾಡಿ ಅರ್ಪಣೆ ಮಾಡಿದ್ರೆ ಸಂಸಾರ ಬಂಧನದಿಂದ ಬಿಡುಗಡೆ ಆ ಪರಮಾತ್ಮನ ಪ್ರಸಾದವನ್ನು ತಾನು ಭಕ್ತಿಯಿಂದ ಸ್ವೀಕಾರ ಮಾಡಿದ್ರೆ ಇಂತಹ ಪರಮಾನುಗ್ರಹಕ್ಕೆ ಪಾತ್ರನಾಗ್ತಾನೆ ಜೀವ ಇಂತಹ ಎಲ್ಲ ರಹಸ್ಯ ಪ್ರಮೇಯಗಳನ್ನು ಗುರುಮುಖದಿಂದ ಶ್ರವಣಾದಿಗಳ ಮೂಲಕ ತಿಳ್ಕೋಬೇಕು ಅಂತ ತಿಳಿಸ್ತಾರೆ ಆದ್ದರಿಂದ ಒಂದು ಪದಾರ್ಥದಲ್ಲಿ ಎಷ್ಟೆಲ್ಲ ರಸ ಅಡಗಿದೆ ಅಂತಂದರೆ ಭಗವಂತನಿಗೆ ಮಾತ್ರ ಯೋಗ್ಯವಾಗಿರ್ತಕ್ಕಂಥ ಸ್ವಾಖ್ಯರಸ ಅನ್ನೋ ವಿಭಾಗ ಇದೆ ಲಕ್ಷ್ಮೀದೇವಿಗೆ ಯೋಗ್ಯವಾಗಿರ್ತಕ್ಕಂಥ ರಸಭಾಗ ಇದೆ ಬ್ರಹ್ಮಾದಿ ದೇವತೆಗಳಿಗೆ ಭೋಗ್ಯಕ್ಕೆ ಯೋಗ್ಯವಾಗಿರುವಂಥ ರಸ ಇದೆ ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂಥ ಯೋಗಿಗಳಿಗೆ ಭೋಗ್ಯಕ್ಕೆ ಯೋಗ್ಯವಾಗಿರುವಂಥ ರಸ ಇದೆ ನಮ್ಮಂಥ ಸಾಮಾನ್ಯರಿಗೆ ಅಜ್ಞಾನಿಗಳಿಗೆ ಭೋಗಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸ್ಥೂಲ ರಸ ಇದೆ ಈ ಐದೂ ಕೂಡ ಶುಭರಸಗಳೇ ಆಗಿದೆ ಅದನ್ನು ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಬೇಕು ಅಶುಭರಸವನ್ನು ಪಾಪಿಗಳು ಮಾತ್ರ ಉಣ್ತಾರೆ ಅವರಿಗೆ ಮಾತ್ರ ಅದು ಯೋಗ್ಯ ಶುಭಂ ಪಿವತಿ ಅಸೌನಿತ್ಯಂ ನಾಶುಭ್ ಸ ಹರಿ ಪಿಬೇತಂತ ಹಿಂದೆ ತಿಳಿಸ್ದಂಗೆ ಹೀಗೆ ಭಗವಂತ ಅವನಿಗೆ ಎಲ್ಲವೂ ಕೂಡ ಶುಭನೆ ಸೂಲ ಪದಾರ್ಥ ಆದರೆ ಅದೂ ಶುಭನೇ ಅವತಾರದಲ್ಲಿ ಭಗವಂತ ಅದನ್ನು ಕೂಡ ಸ್ವೀಕಾರ ಮಾಡ್ತಾನೆ ಆದ್ದರಿಂದ ಆರು ರಸಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಅಂತ ತಿಳಿಸ್ತಾರೆ